ಶ್ರೀ ಗುರುಬ್ಜೋ ನಮಃ ಹರಿಹಿ ಹಿ ಓ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ್ಚ ಶಿವಪುರಾಣದ ಮೊದಲನೆಯದಾದ ವಿದ್ಯೇಶ್ವರ ಸಮಿತಿಯಲ್ಲಿ ಹದಿನಾರನೇ ಅಧ್ಯಾಯವನ್ನು ನೋಡ್ತಾ ಇದ್ದೆವು ಸೂತಮುನಿಗಳು ಶೌನಕಾದಿಗಳಿಗೆ ವಿವರಿಸ್ತಾ ಇದ್ದಾರೆ ಶಿವಶಕ್ತಿಯರ ಸ್ವರೂಪವೆಂಥದ್ದು ಅದನ್ನು ಯಾವ ರೀತಿ ಆರಾಧನೆ ಮಾಡಬಹುದು ಮಾಡಬೇಕು ಅದರ ಫಲಗಳೇನು ಎಂಬ ಬಗ್ಗೆ ಹೇಳ್ತಾಯಿದ್ದೆ ಬಿಂದು ನಾದಾತ್ಮಕಂ ಲಿಂಗಂ ಜಗತ್ ಕಾರಣ ಮುಚ್ಚತೆ ಬಿಂದುರ್ದೇವಿ ಶಿವೋನಾದ ಶಿವಲಿಂಗಂತೂ ಗೇ ಮತ್ತು ನಾದಗಳ ಸ್ವರೂಪವಾದಂಥದ್ದು ಶಿವಲಿಂಗ ಅದು ಜಗತ್ತಿಗೆ ಕಾರಣವಾಗಿರ್ತಕ್ಕಂಥದ್ದು ಬಿಂದು ಅಂತ ಹೇಳಿದರೆ ದೇವಿ ಅಥವಾ ಶಕ್ತಿ ಶಿವನೇ ನಾದ ಸ್ವರೂಪನು ಆದ ಶಿವಲಿಂಗಕ್ಕೆ ಲಿಂಗ ಅಂತೇಳಿ ಹೇಳ್ತಾರೆ ಅದ ಕಾರಣ ಜನ್ಮ ನಿವೃತ್ತಿಗಾಗಿ ಶಿವಲಿಂಗವನ್ನು ಪೂಜಿಸಬೇಕು ತಸ್ಮ್ ಜನ್ಮ ನಿವೃತ್ತರ್ಥಂ ಶಿವಲಿಂಗಂ ಪ್ರಪೂಜೆಯೇತ್ ಮಾತಾ ದೇವಿ ಬಿಂದು ರೂಪ ನಾದರೂಪ ಶಿವ ಪಿತ ಅಂದರೆ ಬಿಂದು ರೂಪಳಾದಂತಹ ದೇವಿಯು ಮಾತೃಸ್ವರೂಪಿಯು ನಾದರೂಪನಾದಂತಹ ಶಿವನು ಪಿತೃಸ್ವರೂಪಿ ತಂದೆಯ ಸ್ವರೂಪ ಹ್ಞೂ ತಂದೆ ತಾಯಿಗಳನ್ನು ಪೂಜಿಸಿದ್ರೆ ಏನಾಗ್ತದೆ ಪರಮಾನಂದ ಉಂಟಾಗ್ತದೆ ಪೂಜಿತಾಭ್ಯಾಂ ಪಿತೃಭ್ಯಾಂತೂ ಪರಮಾನಂದ ಏವ ಪರಮಾನಂದ ಲಾಭಾರ್ಥಂ ಶಿವಲಿಂಗ್ ಪ್ರಪೂಜೆಯೇತ ಹಾಗಾಗಿ ಮಾತಾಪಿತೃಸ್ವರೂಪರಾಗಿ ಶಿವಶಕ್ತಿಯರನ್ನು ಕಂಡು ಶಕ್ತಿ ಶಿವರನ್ನು ಕಂಡು ಶಿವಲಿಂಗವನ್ನ ಆ ಒಂದು ಭಾವದಿಂದ ಪರ ಪರಮಾನಂದವನ್ನು ಪಡೆಯುವುದಕ್ಕಾಗಿ ಪೂಜಿಸಬೇಕು ಯಾಕಂದರೆ ಮಾತಾಪಿತರ ಸೇವೆಯಿಂದ ಪರಮಾನಂದವೇ ನಮಗೆ ಉಂಟಾಗ್ತದೆ ಹಾಗಾಗಿ ಜಗತ್ತಿನ ಮಾತಾಪಿತೃಗಳಾದಂತಹ ಪಾರ್ವತಿ ಪರಮೇಶ್ವರನ್ನು ವಾಗರ್ಥ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಶ್ಲೋಕದ ರೀತಿಯಲ್ಲಿಯೇ ಕಾಳಿದಾಸನ ಇದು ಶ್ಲೋಕ ಮಾತು ಮತ್ತು ಅರ್ಥಗಳಂತೆ ಯಾವ ರೀತಿ ನಿತ್ಯವೂ ಒಬ್ಬರನ್ನೊಬ್ಬ ಒಬ್ಬರು ಎಡೆ ಬಿಡದೆ ಹೊಂದಿಕೊಂಡಿರ್ತಾರೋ ಅಂತಹ ಜಗತ್ತಿನ ಮಾತಾಪಿತೃಗಳೆನಿಸ್ತಾ ಇರತಕ್ಕಂತಹ ಶಿವಪಾರ್ವತಿಯರನ್ನು ನಮಿಸ್ತೇನೆ ಅಂತೇಳಿ ಹೇಳ್ತಕ್ಕಂಥದ್ದು ಯಾಕೆ ಮಾತು ಮತ್ತು ಅರ್ಥಗಳ ಸಿದ್ಧಿಗಾಗಿ ಕವಿಗೆ ಕಾವ್ಯ ರಚನೆಯ ಸಿದ್ಧಿಗಾಗಿ ವಿಶೇಷವಾದ ಅರ್ಥಾದಿ ಅಲಂಕಾರಗಳನ್ನು ಶಬ್ದಾಲಂಕಾರ ಅರ್ಥಾಲಂಕಾರಗಳ ಸಿದ್ಧಿಗಾಗಿ ಹಾಗೆಯೇ पूजिताभ्या पितुभ्या पनंद पर शिवलिंग प्रपूजेत सा देवी जगता माता सशिवो जगत पिता आ देवू जगत्ति मतृस्व रूपी मातृस्वू आ शिवनाद जगत्न तंदे पिरो शुश्रूष केधते अंत माता पिता सवेन्ना दिन नित ಅವನ ಮೇಲೆ ಆ ಮಾತಾಪಿತೃಗಳ ಕೃಪೆಯು ವರ್ಧಿಸ್ತದೆ ಹೆಚ್ಚಾಗ್ತದೆ ಕೃಪೆಯ ಅಂತರ್ಗತ ಐಶ್ವರ್ಯ ಪ್ರಭು ಪೂಜಕ ಸ್ಯದಾತಿ ಆ ರೀತಿಯಲ್ಲಿ ಕೃಪೆಯುಳ್ಳವನಾಗಿ ಅಂತಹ ಸೇವಕರ ಶುಶ್ರೂಷಕ ಮಾಡ್ತಕ್ಕಂಥವ್ರ ಅವರಿಗೆ ಐಶ್ವರ್ಯವನ್ನು ಅಂತಹ ಪೂಜಕನಿಗೆ ಐಶ್ವರ್ಯವನ್ನು ಕೊಡ್ತಾನೆ ಐಶ್ವರ್ಯ ಅಂದರೆ ಎರಡರ್ಥ ಒಂದು ಈಶ್ವರತ್ವ ಇನ್ನೊಂದು ಸಂಪತ್ತು ತಸ್ಮಾದ ಅಂತರ್ಗತಾನಂದ ಲಾಭಾರ್ಥ ಮುನಿಪುಂಗವಾಹ ಹೀಗಾಗಿ ಒಳಗಡೆ ಇರತಕ್ಕಂಥ ಯಾವ ಆನಂದ ಪರಮಾನಂದ ಅಥವಾ ಬ್ರಹ್ಮಾನಂದ ಇದೆಯೋ ಅದನ್ನು ಪಡೆಯೋದಕ್ಕೋಸ್ಕರವಾಗಿ ಮುನಿಶ್ರೇಷ್ಠರುಗಳು ಏನು ಮಾಡ್ತಾರೆ ಪಿತೃ ಮಾತ್ರ ಸ್ವರೂಪೇಣ ಶಿವಲಿಂಗಂ ಪ್ರಪೂಜೆಯೇದ್ ತಾಯಿ ತಂದೆಯ ಸ್ವರೂಪವಾಗಿರ್ತಕ್ಕಂಥ ಶಿವಲಿಂಗವನ್ನು ಪೂಜಿಸ್ತಾರೆ ಶಿವಪಾರ್ವತಿಯರನ್ನು ಲಿಂಗ ಸ್ವರೂಪದಲ್ಲಿ ಭರ್ಗ ಪುರುಷರೂಪೋ ಹಿ ಭರ್ಗ ಪ್ರಕೃತಿರುಚ್ಯತೆ ಭರ್ಗ ಅಂದರೆ ಒಂದರ್ಥ ಪ್ರಕಾಶನ ಪ್ರಕಾ ಅತ್ಯಂತ ಪ್ರಕಾಶಮಯವಾದದ್ದು ಏದೀಪ್ಯಮಾನವಾಗಿ ಬೆಳೆ ಬೆಳಗತಕ್ಕಂಥದ್ದು ಅಥವಾ ಭರ್ಸನಶೀಲವಾದದ್ದು ಅಂದರೆ ಭರ್ಜನೆ ಅಂದರೆ ಸಂಹಾರ ಶಕ್ತಿ ಉಳ್ಳದ್ದು ಸುಟ್ಟು ಬಿಡುವಂಥ ಶಕ್ತಿ ಹೀಗೆ ಬೇರೆ ಬೇರೆ ಅರ್ಥಗಳು ಬರ್ತದೆ ಅಂತಹ ಗಾಯತ್ರಿ ಮಂತ್ರದಲ್ಲಿ ಕೂಡ ಅದು ಬರ್ತದೆ ಭರ್ಗ ಎಂತಕ್ಕಂಥ ಶಬ್ದ ಹ್ಞೂ ಸವಿತೃ ಗಾಯತ್ರಿಯಲ್ಲಿ ಓಂ ಭೂರ್ಭೋ ಸ್ವಹ ತತ್ಸವಿತ್ರಪ್ರೇಣ್ಯಂಭರ್ಗೋ ದೇವಸ್ಥೀಮಹಿ ಅಲ್ಲಿ ಭರ್ಗ ಅಂತೇಳಿ ಬರ್ತದೆ ಹೀಗೆ ಅಂತಹ ಪುರುಷರೂಪನು ಅವನು ಭರ್ಗನು ಅಂತೇಳಿ ಹೇಳಿದರೆ ಪ್ರಕೃತಿಯು ಭರ್ಗ ಅಂತ ಹೇಳಿ ಭರ್ಗ್ಯು ಅಂತೇಳಿ ಹೇಳ್ತಕ್ಕಂಥದ್ದು ಶಾಲಾ ಅಂದರೆ ಶಾಲೆ ಸೀತಾ ಅಂದರೆ ಸೀತೆ ಆಕಾರ ಅಂತ ಸ್ತ್ರೀಗ ಶಬ್ದಗಳೆಲ್ಲ ಎ ಕಾರವನ್ನ ಹೊಂದುತ್ತದೆ ಎ ಕಾರ ಅಂತವನ್ನು ಯಾವುದರಲ್ಲಿ ಕನ್ನಡದಲ್ಲಿ ಅವ್ಯಕ್ತಾಂತರ ಅಧಿಷ್ಠಾನಂ ಗರ್ಭ ಪುರುಷ ಉಚ್ಚತೆ ಸುವ್ಯಕ್ತಾಂತರ ಗರ್ಭ ಪ್ರಕೃತಿ ಪ್ರಕೃತಿರುಚ್ಯತೆ ಅಂದರೆ ಅವ್ಯಕ್ತದ ಒಳಗಿನ ಬೀಜ ಏನಿದೆ ಅದರ ಗರ್ಭ ಅದಕ್ಕೆ ಮೂಲ ಗರ್ಭ ಯಾವುದು ಪುರುಷ ಅವ್ಯಕ್ತ ಅಂದರೆ ಕಣ್ಣಿಗೆ ಕಾಣದಿರತಕ್ಕಂಥದ್ದು ಸುವ್ಯಕ್ತವಾದ ಈ ಪ್ರಕೃತಿ ಏನಿದೆ ಕಾಣತಕ್ಕಂಥದ್ದು अद्कु मूलवर्भ याद प्रकृति अथवा शेवी अथवा शक्ति शिव अव्यक्त के मूल शक्ति व्यक्तव प्रकृति के मूलवद पुषस्तु आदिगर्भो गर्भावांजनको यथह पुषन आदिगर्भन हे ಜನಕನು ಮೂಲವ ಪಿತಾ ಪೂರ್ವ ರೂಪಂ ಮಾತಾ ಉತ್ತರ ರೂಪಂ ಅಂಥೇಳಿ ಬರ್ತದೆ ಹ್ಞೂ ಯಾವಾಗಲಿ ಚೈತಿರಿಯ ಉಪನಿಷತ್ತಿನಲ್ಲಿ ಅಂದರೆ ತಂದೆ ಮೊದಲ ಅದರಲ್ಲಿ ಮಾತಾ ಪೂರ್ವ ರೂಪಂಥ ಪಿತಾ ಉತ್ತರ ರೂಪಂ ಅಂತೇಳಿ ಹ್ಞೂ ಇಲ್ಲಿ ಈಗ ಪುರುಷ ನಿಜವಾಗಿ ಜನಕ ಜನಕನಿಂದ ಅಲ್ಲಿ ರೇತಸ್ಸು ಸ್ತ್ರೀ ಅಥವಾ ಅಲ್ಲಿ ಜನನಿಯಲ್ಲಿ ಇಡಲ್ಪಟ್ಟು ಆಮೇಲೆ ಅಲ್ಲಿ ಜನ್ಮ ಉಂಟಾಗ್ತದೆ ಹಾಗಾಗಿ ಜನಕ ಜನನಿ ಜನ್ಮ ಭಾವ ಆ ರೀತಿಯಾಗಿ ಬರ್ತದೆ ಹ್ಞೂ ಜನ್ಯ ಭಾವ ಜನಕ ಜನನೀ ಜನ್ಯ ಹ್ಞೂ ಹೀಗೆ ಪುರುಷನು ಆದಿಗರ್ಭನು ಅಲ್ಲಿಂದ ರೈತಸ್ಸು ಅಲ್ಲಿ ಸ್ಥಾನ ಸ್ತ್ರೀಯಲ್ಲಿ ನಿವೇಶಿತವಾಗಿ ಅದು ದ್ವಿತೀಯ ಇದು ಯಾವುದು ಬೇರೆ ಬೇರೆ ಜನ್ಮವನ್ನು ಹೇಳಿದರೆ ಮೊದಲನೇ ಜನ್ಮ ಅಂದರೆ ರೇತಸ್ನಲ್ಲಿರ್ತಕ್ಕಂಥದ್ದು ಎರಡನೇ ಜನ್ಮ ಸ್ತ್ರೀಯ ಗರ್ಭದಲ್ಲಿ ಭ್ರೂಣವಾಗುವಂಥದ್ದು ಮೂರನೇ ಜನ್ಮ ಹುಟ್ಟುವಂಥದ್ದು ಭೂಮಿಗೆ ಹ್ಞೂ ಇನ್ನು ನಾಲ್ಕನೇದು ಜನ್ಮ ಅಂತ ಹೇಳಿದರೆನು ಮರಣ ಹೊಂದಿ ಮತ್ತು ಸೂಕ್ಷ್ಮಲೋಕಕ್ಕೆ ಹೋಗುವಂಥದ್ದು ಈ ಸ್ಥೂಲ ಲೋಕದಿಂದ ಸೂಕ್ಷ್ಮಲೋಕಕ್ಕೆ ಸ್ಥೂಲ ದೇಹವನ್ನು ಬಿಟ್ಟು ಸೂಕ್ಷ್ಮ ಶರೀರದವನ್ನು ಧರಿಸುವಂಥದ್ದು ಅದು ನಾಲ್ಕನೇ ಜನ್ಮ ಹಾಗೇ ಉಪನಿಷತ್ತುಗಳಲ್ಲೂ ಕೂಡ ಬರ್ತದೆ ಬೇರೆ ಬೇರೆ ಜನ್ಮಗಳು ಆಮೇಲೆ ಸೂಕ್ಷ್ಮ ಶರೀರವನ್ನು ಮೀರಿ ಹೋಗಬೇಕಿದ್ರೆ ಸೂಕ್ಷ್ಮ ಶರೀರವನ್ನು ಕಳಚ್ಕೊಳ್ಬೇಕಿದ್ರೆ ಅವನು ಮುಕ್ತನಾಗಬೇಕು ಮುಕ್ತಿ ಅಂತ ಹೇಳಿದರೆ ಸೂಕ್ಷ್ಮ ಶರೀರವನ್ನು ಬಿಡುವಂಥದ್ದು ಆವಾಗ ಪರತತ್ವದಲ್ಲಿ ಐಕ್ಯ ಆಗ್ತಾನೆ ಇಲ್ಲದಿದ್ದರೆ ಅದು ಪಂಚಕೋಶಗಳ ಆವರಣ ಇದ್ದೇ ಇರುತ್ತದೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶಗಳು ಆ ಕವಚಗಳು ಅಥವಾ ಈ ಪಂಚಪ್ರಾಣಗಳು ಚಿತ್ತ ಬುದ್ಧಿ ಅಹಂ ಮನಸ್ಸು ಇವೆಲ್ಲ ಇರುತ್ತವೆ ಅಂತಹ ಕರ್ಣಚತುಷ್ಟಯಗಳು ಹಾಗೆ ಬಹಿ ಕರಣಗಳು ಇರುತ್ತವೆ ವಾಗ್ಪಾಣಿ ಪಾದಪಾಯು ಉಪಸ್ಥ ಅನ್ನತಕ್ಕಂಥ ಪಂಚಕರ್ಮೇಂದ್ರಿಯಗಳು ಹಾಗೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮ ಅಂತಂದರೆ ಪಂಚ ಜ್ಞಾನೇಂದ್ರಿಗಳು ಇವೆಲ್ಲ ಒಂದು ಸೂಕ್ಷ್ಮ ಶರೀರ ಅಂತೇಳಿ ಅನ್ನಿಸ್ತದೆ ಪಂಚಪ್ರಾಣಗಳು ಪಂಚ ಉಪಪ್ರಾಣಗಳು ಪ್ರಾಣಾಪಾನ ವ್ಯಾನೋದಾನ ಸಮಾನ ಪಂಚ ಪ್ರಾಣಗಳು ಆಮೇಲೆ ನಾಗಕೂರ್ಮರ ಧನಂಜಯ ಮುಂತಾದಂತಹ ಪಂಚ ಉಪ ಪ್ರಾಣಗಳು ಹೀಗೆ ಇದು ಸೂಕ್ಷ್ಮ ಶರೀರ ಅಂಥೇಳಿ ಹಾಗೆ ಮುಂದೆ ಇಲ್ಲಿ ಏನು ಹೇಳ್ತಾರೆ ಇಲ್ಲಿ ಹೇಳ್ತಾರೆ ನೋಡಿ ಪುರುಷಾತ್ ಪ್ರಕೃತಿಯುಕ್ತಂ ಪ್ರಥಮ ಜನ್ಮ ಕಥ್ಯತೆ ಇದು ನೋಡಿ ಪ್ರಕೃತಿಯು ವ್ಯಕ್ತವಾಗಿ ಪರಿಣಮಿಸುವಂಥದ್ದು ಪುರುಷನು ಪ್ರಕೃತಿಯಲ್ಲಿ ಸೇರುವಿಕೆ ಮೊದಲನೇ ಜನ್ಮ ಅದೇ ರೇತಸ್ ಹ್ಞೂ ಪ್ರಕೃತಿಯಲ್ಲಿ ಸೇರುವಂಥದ್ದು ಹ್ಞೂ ಶೋಣಿತದಲ್ಲಿ ಶುಕ್ಲ ಶೋಣಿತ ಸಮ್ಮಿಲನ ಅಂತ ಹೇಳ್ತಾರೆ ಶುಕ್ಲ ಅಂದರೆ ರೇತಸ್ಸು ಶೋಣಿತ ಅಂತೇಳಿ ರಕ್ತ ಅಂದರೆ ಸಾಮಾನ್ಯವಾಗಿ ಅಂಡಾಣು ಅಂತೇಳಿ ಹೇಳುವಂಥ ಸ್ತ್ರೀ ಲೈಕೆ ಆಗುವಂಥದ್ದು ಅದು ಮೊದಲನೇ ಜನ್ಮ ಅಂದರೆ ಭ್ರೂಣದ ಉತ್ಪತ್ತಿ ಆಗುವಂಥದ್ದು ಆಮೇಲೆ ಪ್ರಕೃತಿಯು ವ್ಯಕ್ತವಾಗಿ ಕಾಣಿಸುವಂತೆ ಪರಿಣಮಿಸುವಂಥದ್ದು ಜಗದ್ರೂಪವಾಗುವಂಥದ್ದು ಎರಡನೇ ಜನ್ಮ ಹ್ಞೂ ವ್ಯಕ್ತವಾಗಿ ಹೊರ ಕಾಣಿಸುವುದು ಉದಾಹರಣೆಗೆ ಜನನಾಗುವಂಥದ್ದು ಗರ್ಭದ್ದು ಭ್ರೂಣ ಹೊರಗಡೆ ಜನನಾಗ್ತದೆ ಅದು ಎರಡನೇ ಜನ್ಮ ಅಂತ ಹೇಳ್ಬೋದು ಹೀಗೆ ಸಕಲ ಜಂತು ಕೂಡ ಜನ್ಮವನ್ನು ಮೃತ್ಯುವನ್ನು ಸಹ ಪುರುಷನಿಂದಲೇ ಪಡೆಯುತ್ತದೆ पुरुषस्तर्भो गर्भावको युषा प्रकृत युक्त प्रथम जन्म कथ्यते प्रकृतिता जाता द्वितयज कथ्य से जन्म जंतुर्मुजन्म पुषा प्रतिपद्यते अत्यम मयजा जन्म कथ्य जीर्येते जन्मकाला तस्जीव स्मृत जीते जन्मकालाजन्म काला ಯತ್ ತಸ್ಮತ್ ಜೀವ ಇತಿ ಸ್ಮೃತಃ ಜನ್ಮ ಕಾಲದ ನಂತರ ಮರಣದವರೆಗೂ ಕೂಡ ಜೀರ್ಣ ಹೊಂದುವಂಥದ್ದೇ ಜೀವ ಅಂತೇಳಿ ಹೇಳಲ್ಪಟ್ಟಿದೆ ಅಂಥೇಳಿ ಅಂದರೆ ಸಕಲ ಜಂತು ಕೂಡ ಜನ್ಮವನ್ನು ಮೃತ್ಯುವನ್ನು ಜನ್ಮವನ್ನು ಎರಡನ್ನು ಕೂಡ ಪುರುಷನಿಂದಲೇ ಅಪರಮುರುಷನಿಂದಲೇ ಪಡೆಯುವಂಥದ್ದು ಪರಮಾತ್ಮನಿಂದ ಆದರೆ ಜನಗಳು ಬೇರೆ ಯಾವ್ಯಾವುದರಿಂದಲೋ ಜನ್ಮ ಆಗ್ತದೆ ಅಂತೇಳಿ ಅಂದ್ಕೊಳ್ತಾರೆ ಕೇವಲ ಒಂದು ಲೌಕಿಕವಾದಂತಹ ಏನು ಮೈಸಿನ ಕ್ರಿಯೆ ಇದೆ ಅದರಿಂದ ಆಗ್ತದೆ ಅಂತೇಳಿ ತಿಳ್ಕೊಳ್ತಾರೆ ಹಾಗಲ್ಲ ಹಿಂದೆ ಹೇಳಿದ ಹಾಗೆ ಪುರುಷನಿಂದ ಮಾಯೆಯ ಮೂಲಕ ಜನ್ಮ ಆಗ್ತದೆ ಯಾ ಭಗವತ್ ಕೃಪೆ ಯಾವ ಸ್ತ್ರೀ ಪುರುಷ ಸಮ್ಮೇಳನವೂ ಕೂಡ ಫಲಪ್ರದವಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ಯತೋ ಭಾವ್ಯತೆ ವಶ್ಯಂ ಮಾಯ ಜನ್ಮಗಥ್ಯತೆ ಜೀರ್ಯತೆ ಜನ್ಮಕಾಲಾದ್ಯತಸ್ಮಾ ಜೀವ ಇತಿ ಸ್ಮೃತಃ ಜನ್ಮಕಾಲದಿಂದ ಮೊದಲುಗೊಂಡು ಜೀವನೆಂದು ಜಂತುವಿಗೆ ಹೆಸರು ಬರ್ತದೆ ಅಥವಾ ಕ್ಷಯಿಸುವನಾದ್ದರಿಂದ ಜೀರ್ಯತೆ ಅಂದರೆ ಜೀರ್ಣವಾಗುವಂಥದ್ದು ಕ್ಷಯಿಸುವಂಥದ್ದು ಕಷ್ಟಪಡುವಂಥದ್ದು ಇತ್ಯಾದಿ ಬರ್ತದೆ ಮತ್ತು ಈ ಜನ್ಯತೆ ತನ್ಯತೆ ಪಾಷೇರ್ ಜೀವಶಬ್ದಾರ್ಥ ಏ ವಹ ಹೀ ಜನ್ಮವನ್ನು ಹೊಂದಿ ಸಂಸಾರ ಪಾಶದಿಂದ ಬಂಧಿಸಲ್ಪಡತಕ್ಕಂಥವನು ಜೀವನು ಹಾಗೂ ಬರ್ತದೆ ಒಂದು ಜೀರ್ಯತೆ ಇತಿ ಜೀರ್ಣಗೊಳ್ಳುವತ್ತ ಗುಳ್ಳುವತಕ್ಕ ಕ್ಷಯಿಸ್ತಾ ಇರ್ತಕ್ಕಂಥವನು ಅಂಥೇಳಿ ಜೀವ ಇನ್ನೊಂದು ಜನ್ಯತೆ ಧನ್ಯತೆ ಪಾಶೈ ಹ್ಞೂ ಸಂಸಾರ ಪಾಶದಿಂದ ಹುಟ್ಟುವಂಥದ್ದು ಕೂಡ ಹಾಗೆ ಅದರಿಂದಲೇ ಬಂಧಿಸಲ್ಪಡ್ತಾನೆ ಅವನು ಆವರಿಸಲ್ಪಡ್ತಾನೆ ವಿಸ್ತಾರವಾಗ್ತಾನೆ ಸಂಸಾರ ಭಾಷೆ ಮಾತ್ರ ತಾನು ವಿಸ್ತಾರ ಅಂದರೆ ತನೆಯ ಪುತ್ರ ಪ್ರಾಪ್ತಿಯಾಗ್ತದೆ ಹಾಗೆ ಮುಂದೆ ಬಂದೆ ಹೋಗ್ತದೆ ಹಾಂ ಸಂತತಿ ಹಾಗಾಗಿ ಅಂಥವನಿಗೆ ಜೀವ ಅಂತೇಳಿ ಹೆಸರು ಆಮೇಲೆ ಜನ್ಮ ಪಾಶ ನಿವೃತ್ತಿ ಅರ್ಥಂ ಜನ್ಮಲಿಂಗಂ ಪ್ರಭೂ ಜಯೇ ಆದ ಕಾರಣ ಆ ಜನ್ಮ ಮತ ಸಂಸಾರ ಪಾಶಗಳ ನಿವೃತ್ತಿಗೋಸ್ಕರವಾಗಿ ಜನ್ಮಲಿಂಗವನ್ನು ಪೂಜಿಸಬೇಕು ಶಿವಲಿಂಗವನ್ನು ಜನ್ಮ ನೈವೇದ್ಯದಿಂದ ಅರ್ಚಿಸಬೇಕು ಅಂತೇಳಿ ಹೇಳ್ತಾರೆ ಜನ್ಮ ನೈವೇದ್ಯ ಅಂದರೆ ಏನು ಈಗಾಗಲೇ ನಾವು ಹೇಳಿದ್ದೆವು ಜನ್ಮ ನಕ್ಷತ್ರದ ದಿವಸ ಮಾಡ್ತಕ್ಕಂಥದ್ದು ಜನ್ಮ ನೈವೇದ್ಯ ಅಂಥೇಳಿ ಅಥವಾ ಇನ್ನೊಂದು ಜನ್ಮ ನೈವೇದ್ಯದ ಬಗ್ಗೆ ನಾವೀಗಾಗಲೇ ನೋಡಿದ ಪ್ರಕಾರ ಅಂದರೆ ಜನ್ಮವನ್ನೇ ಸಮರ್ಪಣೆ ಮಾಡುವಂಥದ್ದು ಶಿವನ ಪ್ರೀತಿಗಾಗಿ ಹ್ಞೂ ಆವಾಗ ಅದನ್ನ ಜನ್ಮ ನೈವೇದ್ಯ ಅಂತ ಹೇಳ್ತಾರೆ ಈ ಜನ್ಮವನ್ನು ಇದನ್ನು ಬಾಳನ್ನೇ ಸಮರ್ಪಣೆ ಮಾಡುವಂಥದ್ದು ಭಗವಂತನಿಗೆ ಅದು ಜನ್ಮ ನೈವೇದ್ಯ ಅಂಥೇಳಿ ಹ್ಞೂ ಹಾಗೆ ಇನ್ನೊಂದು ಏನು ಹೇಳ್ತಾರೆ ಮೂವತ್ತಾರು ಸಾವಿರ ಮಹಾ ನೈವೇದ್ಯಗಳಿಗೆ ಜನ್ಮ ನೈವೇದ್ಯ ಅಂತೇಳಿ ಹೇಳ್ತಾರೆ ಮೂವತ್ತಾರು ಸಾವಿರ ಮಹಾಪೂರ್ಣ ನೈವೇದ್ಯ ಅಂತೇಳಿ ಅದಕ್ಕೆ ಹೇಳ್ತಾರೆ ಜನ್ಮ ನೈವೇದ್ಯಕ್ಕೆ ಈಗ ಮಹಾನ್ ನೈವೇದ್ಯ ಅಂದರೆ ಏನು ಅಂತೇಳಿ ತಮಗೆ ಗೊತ್ತು ಮಹಾ ನೈವೇದ್ಯದಲ್ಲಿ ಏನೇನಿರ್ತದೆ ಅಂತೇಳಿ ತಮಗೆ ಗೊತ್ತು ನೈವೇದ್ಯವು ಹನ್ನೆರಡು ವಿಧ ಅಂಥೇಳಿ ನಾವು ಕೇಳಿದ್ದು ಗಣನ ಗಣನಾ ದ್ವಾದಶಂ ಸರ್ವಂ ಮಧ್ವಾಜ ಕುಡವೇನ ಹಿ ದ್ರೋಣಯುಕ್ತೇನ ಮುದ್ಗೇನ ದ್ವಾದಶ ವ್ಯಂಜನೇನ ಚ ಹನ್ನೆರಡು ವಿಧವಾದ ನೈವೇದ್ಯ ಜೇನತುಪ್ಪ ತುಪ್ಪ ಇವು ಹನ್ನೆರಡು ಕೊಡುವುದಷ್ಟಿರಬೇಕು ಹೆಸರು ಪಾಯಸ ಮುಂತಾದವು ದ್ರೋಣಗಳು ಹನ್ನೊಂದು ವ್ಯಂಜ ಹನ್ನೆರಡು ಯೋಜನೆಗಳು ಮೇಲೋಗ್ರ ಪದಾರ್ಥಗಳು ಹನ್ನ ತುಪ್ಪದಿಂದ ಕರೆದಿರತಕ್ಕಂಥ ಕರಿಗಡುಬು ಮೋದಕಗಳು ಹನ್ನೆರಡು ಶಾಲೆನ್ನ ಮೊಸರು ಹಾಲು ಇವುಗಳು ಹನ್ನೆರಡು ಕುಡುವುದಷ್ಟು ಇರಬೇಕು ತೆಂಗಿನಕಾಯಿ ಮುಂತಾದ ಫಲಗಳು ಹನ್ನೆರಡು ಹನ್ನೆರಡು ಅಡಿಕೆ ಪೂಗ ಅಥವಾ ಪ್ರಮುಖ ಮೂವತ್ತಾರು ಇಳಿಯದೆಲೆ ಹ್ಞೂ ಪಚ್ಚಕರ್ಪೂರ ಮುಂತಾದ ಐದು ಸುಗಂಧ ಇವುಗಳಿಂದ ಕುಡಿದ ತಾಂಬೂಲ ಇವೆಲ್ಲ ಸೇರಿದ್ರೆ ಒಂದು ಮಹಾ ನೈವೇದ್ಯ ಅಂತೇಳಿ ಆಗ್ತದೆ ಅಂತಹ ಮಹಾ ಯಾವಾಗ ಮೂವತ್ತಾರು ಸಾವಿರ ಸಮರ್ಪಣೆ ಆಗ್ತದೆ ಅದನ್ನು ಜನ್ಮ ನೈವೇದ್ಯ ಅಂತಲೂ ಅದಕ್ಕೆ ಮಹಾಪೂರ್ಣ ಅಂತೇಳಿ ಕೂಡ ಹೇಳ್ತಾರೆ ನೈವೇದ್ಯ ಹೀಗೆ ಜನ್ಮ ನೈವೇದ್ಯ ಅಂದರೆ ಜನ್ಮವನ್ನೇ ಸಮರ್ಪಣೆ ಮಾಡುವಂಥದ್ದು ಭಗವಂತನಿಗೆ ಹ್ಞೂ ಅಂಥೇಳಿ ಭಗವಂತನಾದ ಶಿವನಿಗೆ ಅಂಥೇಳಿ ಜನ್ಮಕಾಲದಿಂದ ಮೊದಲುಗೊಂಡು ಕಷ್ಟಪಡುವ ಜೀವ ಅಂತೇಳಿ ಹೇಳಿದರು ಸಂಸಾರ ಪಾಶ್ವ ನಿವೃತ್ತಿಗಾಗಿ ಜನ್ಮಲಿಂಗವನ್ನು ಪೂಜಿಸಬೇಕು ಜನ್ಮ ನೈವೇದ್ಯದಿಂದ ಅರ್ಚಿಸಬೇಕು ಶಿವಲಿಂಗವನ್ನು ಮುಂದೆ ಹೇಳ್ತಾರೆ ಭ ವೃದ್ಧಿಂಗ ಗೀತ್ಯರ್ಥ ಗಚ್ಚತೀತ್ಯರ್ಥಾ ಭಗಃ ಪ್ರಕೃತಿರುಚ್ಯತೆ ಪ್ರಾಕೃತಿ ಶಬ್ದಮಾತ್ರದೇ ಪ್ರಾಕೃತಿ ಇಂದ್ರಿಯ ಭೋಜನಾತ್ ಪ್ರಕೃತಿ ಸಂಬಂಧವಾದ ಶಬ್ದ ಮುಂತಾದ ವಿಷಯಗಳಿಂದ ಅದೇ ಪ್ರಕೃತಿಮಯವಾದ ಇಂದ್ರಿಯಗಳಿಗೆ ಭೋಗವನ್ನು ಉಂಟು ಮಾಡುವುದರ ಮೂಲಕ ವೃದ್ಧಿಯನ್ನು ಹೊಂದುವುದರಿಂದ ಪ್ರಕೃತಿಗೆ ಭಗವೆಂದು ಹೆಸರು ಭಂ ವೃದ್ಧಿಂಗ ಗತಿ ಭಮ ಅಂದರೆ ವೃದ್ಧಿಂ ಅಂಥೇಳಿ ವೃದ್ಧಿಯನ್ನು ಗಚ್ಚತಿ ಅಂಥೇಳಿ ಭಗ ಅಂಥೇಳಿ ಇತ್ಯರ್ಥಾತ್ ಭಗ ಪ್ರಕೃತಿ ರುಚ್ಯತಿ ವೃದ್ಧಿಯನ್ನು ಹೊಂದುತ್ತದೆ ಎಂಬುದರಿಂದಾಗಿ ಪ್ರಕೃತಿ ಸದಾ ಪರಿವರ್ತನಶೀಲವಾದದ್ದೇ ಪ್ರಕೃತಿ ಅತ್ಯಂತ ಶ್ರೇಷ್ಠವಾದ ಒಂದು ಕೃತಿ ರಚನೆ ಅದು ಸೃಷ್ಟಿ ಭಗವಂತನದ್ದು ಪ್ರಕೃತಿ ಪ್ರಕೃಷ್ಟ ಕೃತಿ ಪ್ರಾಕೃತೈ ಶಬ್ದಮಾತ್ರಾದ್ಯೈ ಪ್ರಾಕೃತವಾದಂತಹ ಯಾವ ಶಬ್ದಸ್ಪರ್ಶ ರೂಪ ರಸಗಂಧಾದಿಗಳಿವೆಯೋ ಅವುಗಳಿಂದ ಪ್ರಾಕೃತ ಇಂದ್ರಿಯ ಭೋಜನ ಪ್ರಾಕೃತವಾದಂತಹ ಈ ಪಾಂಚ ಪಾಂಚಭೌತಿಕವಾದಂಥ ಇಂದ್ರಿಯಗಳು ಕಣ್ಣಕ್ಕುವೆ ಮೂಗು ನಾಲಿಗೆ ಚರ್ಮಗಳಿಗೆ ಈ ಯಾವೊಂದು ಭೋಜನ ಯಾವೊಂದು ಅನುಭವ ಯಾವೊಂದು ಭೋಗ ಯಾವೊಂದು ಸುಖ ಸಿಗ್ತದೋ ಕಿವಿ ಚರ್ಮ ಆಮೇಲೆ ಕಣ್ಣು ಸ್ಪರ್ಶ ರೂಪ ರಸ ನಾಲಿಗೆ ಗಂಧ ಅಂದರೆ ಘ್ರಹಣ ಮೂಗು ಹಾಗೆ ಬರ್ತದೆ ಹ್ಞೂ ಪಂಚೇಂದ್ರಿಯಗಳು ಅದನ್ನು ಭೋಗವನ್ನು ಉಂಟು ಮಾಡೋ ಕಾರಣ ಪ್ರಕೃತಿ ಅಂತೇಳಿ ಪ್ರಕೃತಿಗೆ ಭಗ ಅಂತೇಳಿ ಹೇಳ್ತಾರೆ ಆ ಭೋಗವನ್ನು ಉಂಟು ಹಾಡುವ ಮೂಲಕ ಪ್ರಕೃತಿಯ ವೃದ್ಧಿ ಆಗ್ತದೆ ಪ್ರಕೃತಿಯಲ್ಲಿ ಸಂತತಿ ಈ ಇಂದ್ರಿಯ ಸಂತತಿ ವೃದ್ಧಿ ಹೀಗೆ ಪ್ರಕೃತಿಯ ವೃದ್ಧಿ ಹಾಗಾಗಿ ಭಗ ಅಂತೇಳಿ ಹೇಳ್ತಾರೆ ಪ್ರಕೃತಿಗೆ ಭಮ್ ವೃದ್ಧಿಂ ಗಚ್ಚತಿ ಇತ್ಯರ್ಥ ಭಗ ಭಗಸೇದಂ ಭೋಗಂತಿ ಶಬ್ದ ಮುಖ್ಯತಃ ಕೃತ ಆ ಪ್ರಕೃತಿ ರೂಪವಾದ ಭಗದಿಂದ ಜನಿಸುವಂತಹ ಉದ್ದಕ್ಕೆ ಭೋಗವೆಂದು ಹೆಸರು ಆದ ಪ್ರಧಾನವಾದ ಭಗವು ಪ್ರಕೃತಿಯು ಮುಖ್ಯೋ ಭಗಸ್ತು ಪ್ರಕೃತಿ ಭಗವಾನ್ ಶಿವ ಉಚ್ಯತೆಯಂತಹ ಪ್ರಕೃತಿಯುಳ್ಳ ಶಿವ ಯಾವನಿದ್ದಾನೋ ಅವನು ಭಗವಂತ ಭಗವಾನ್ ಅಂತ ಹೇಳ್ತಾರೆ ಭಗವಾನ್ ಭೋಗದಾತಾ ಹಿ ನಾನ್ಯೋ ಭೋಗಪ್ರದಾಯಕ ಭಗವಂತನೇ ಭೋಗವನ್ನು ಕೊಡ್ತಕ್ಕಂಥ ನಿನ್ಯಾರು ಕೊಡಲಾರರು ಭಗ ಸ್ವಾಮೀಚ ಭಗವಾನ್ ಭರ್ಗ ಇತ್ಯುಚ್ಚತೆ ಬುಧೈ ಈ ರೀತಿಯಾಗಿ ಭಗ ಪ್ರಕೃತಿಗೆ ಸ್ವಾಮಿ ಆದುದರಿಂದ ಭಗವಂತನನ್ನು ಭರ್ಗನೆಂದು ಪಂಡಿತರು ಹೇಳ್ತಾರೆ ಹೇಗೆ ಭರ್ತ ಅಂತೇಳಿ ಹೇಳ್ತಾರೆ ಪತಿಗೆ भर्ग भर्ग के अंदर प्रकृति के स्वामी भगवंत भर्गन अंत सहितम लिंगम, भगम सहित लिंगं भगम्लींगेन संयुत इहामुत्रत्रच भोगार्थम नित्य भोगी अंत भगद ಶಿವಲಿಂಗವು ಓಡಿ ಇರ್ತದೆ ಭಗೇನ ಸಹಿತಂ ಲಿಂಗಂ ಭಗ ಇಲ್ಲಿ ಹೇಳುವಂಥದ್ದು ಈಗ ಯೋನಿ ಅಂತಕ್ಕಂಥ ಅರ್ಥದಲ್ಲಿ ಶಿವಲಿಂಗ ಇದ್ರೆ ಅದರ ಕೆಳಗಡೆ ಒಂದು ಯೋನಿ ಆಕಾರದಲ್ಲಿ ಇರ್ತದೆ ಪೀಠ ಪಾಣಿಪೀಠ ಅಂತಲೂ ಹೇಳ್ತಾರೆ ಅದಕ್ಕೆ ಭಗವು ಸಹ ಲಿಂಗದೊಡನೆ ಸೇರಿರ್ತದೆ ಆದ ಕಾರಣ ಇಹ ಪರಗಳೆರಡರಲ್ಲಿ ಕೂಡ ಭೋಗವು ಲಭಿಸುವುದಕ್ಕಾಗಿ ನಿತ್ಯವೂ ಭೋಗ ಉಂಟಾಗುವುದಕ್ಕಾಗಿಯೂ ಭಗವಂತನ ಮಹಾದೇವನ ಸ್ವರೂಪವಾದ ಶಿವಲಿಂಗವನ್ನು ಪೂಜಿಸಬೇಕು ಇಹಾಮೂತ್ರ ಚ ಭೋಗಾರ್ಥಂ ನಿತ್ಯ ಭೋಗಾರ್ಥಮೇವ ಭಗವಂತಂ ಮಹಾದಂ ಶಿವಲಿಂಗಂ ಪ್ರಪೂಜಯೇತ್ ಲೋಕ ಪ್ರಸವಿತ ಸೂರ್ಯಸ್ತ ಚಿನ್ನಂ ಪ್ರಸವಾದ್ ಭವೇತ್ ಲೋಕ ಪ್ರಸವಿತ ಯಾರು ಸೂರ್ಯನು ಸೂರ್ಯನು ಲೋಕದ ಸೃಷ್ಟಿಕರ್ತ ಅಂತೇಳಿ ಹೇಳ್ತಕ್ಕಂಥ ಜಗತ್ತಿನ ಪ್ರಸವದಿಂದ ಸೂರ್ಯನೇ ಪ್ರಸವಕರ್ತನು ಅಂತೇಳಿ ತಿಳಿಯಬಹುದು ಹಾಗಾಗಿ ಲಿಂಗದಲ್ಲಿ ಪ್ರಸವಕರ್ತನಾದ ಮತ್ತು ಶಿವರೂಪವಾದಂತಹ ಸೂರ್ಯನನ್ನು ಪೂಜಿಸಬೇಕು ಲೋಕ ಪ್ರಸವಿತ ಸೂರ್ಯ ತಚ್ಛಿಂ ಪ್ರಸವಾ ಭವೆತ್ ಲಿಂಗೇ ಪ್ರಸೂತಿ ಕರ್ತಾರಂ ಲಿಂಗಿನಂ ಪುರುಷೋ ಯಜೇತ್ ಪುರುಷನಾದವನ್ನು ಯಜ್ ಪೂಜಿಸಬೇಕು ಶಿವಲಿಂಗದಲ್ಲಿ ಸೂರ್ಯನನ್ನು ಕೂಡ ಕಾರಣಭೂತವಾದಂತಹ ವಸ್ತುವನ್ನು ಜ್ಞಾಪಿಸುವುದಕ್ಕೆ ಲಿಂಗ ಅಂತೇಳಿ ಹೆಸರು ಲಿಂಗಾರ್ಥಗಮಕಂಚಿಂ ಲಿಂಗಮಿತ್ಯಧೀಯತೆ ಚಿಹ್ನೆ ಒಂದು ಸಂಕೇತ ಅದೇ ಲಿಂಗ ಅಂತೇಳಿ ಹೇಳ್ತಕ್ಕಂಥದ್ದು ಲಿಂಗಮರ್ಥಂ ಹಿ ಪುರುಷ ಶಿವಂ ಗಮಯತೀತ್ಯದ ಶಿವಶಕ್ತ ಚಿಹ್ನಿಸ ಮೇಲಿನ ಲಿಂಗ ಮುಚ್ಚ ಕಾರಣಭೂತವಾದ ವಸ್ತು ಶಿವ ಆ ಶಿವನನ್ನ ಶಿವಲಿಂಗೌ ಜ್ಞಾಪಿಸುತ್ತದೆ ಶಿವ ಮತ್ತು ಶಕ್ತಿಯರ ಚಿಹ್ನಸ್ವರು ಲಿಂಗ ಪಾಪಪೀಠಯುಕ್ತವಾದಂತಹ ಲಿಂಗ ಸ್ವಚಿಹ್ನ ಪೂಜನಾ ಪ್ರೀತ ಚಿಹ್ನ ಕಾರ್ಯಂನ ವೀಯತೆ ತನ್ನ ಚಿನ್ನವಾದಂಥ ಲಿಂಗವನ್ನು ಪೂಜಿಸಿದರೆ ತನ್ನ ಚಿಹ್ನೆಯಾದಂತಹ ತನ್ನ ಗುರುತಾದಂಥ ತನ್ನ ಪ್ರತೀಕವಾದಂತಹ ಲಿಂಗವನ್ನು ಪೂಜಿಸಿದರೆ ಪ್ರೀತನಾದಂತಹ ಶಿವನು ತನ್ನ ಚಿಹ್ನೆಯ ಕಾರ್ಯವನ್ನು ಭಕ್ತನಿಗೆ ಮಾಡುವುದಿಲ್ಲ ತನ್ನ ಚಿನ್ನದ ಕಾರ್ಯವನ್ನು ಸ್ವಚಿಹ್ನ ಪೂಜನಾ ಪ್ರೀತ ಚಿಹ್ನ ಕಾರ್ಯ ನ ವೀಯತೆ ಜನ್ಮಚಿ ಕಾರ್ಯ ಸ್ಯಾ ಜನ ಜನ್ಮಾಧ್ಯ ವಿವರ್ತತೆ ಜನ್ಮ ಮುಂತಾದದ್ದು ಚಿನ್ನದ ಕಾರ್ಯ ಲಿಂಗದ ಹ್ಞೂ ಜನ್ಮ ಮುಂತಾದ ಅಂತದ್ದು ಎಂದರೆ ಭಕ್ತನಿಗೆ ತಿರುಗಿ ತಿರುಗಿ ಜನ್ಮವು ಬಾರ್ದೆ ಮುಕ್ತಿಯನ್ನು ಪ್ರಾಕೃತೈ ಪುರುಷೈಾ ಬಾಕ್ಯಾಭ್ಯಂತರ ಸಂಭವೈ ಷೋಡಶೈರುಪಚಾರೈಷ್ಚ ಶಿವಲಿಂಗ ಪ್ರಪೂಜೆಯೇತ್ ಶಿವಲಿಂಗವನ್ನು ಷೋಡಶೋಪಚಾರಗಳಿಂದ ಪೂಜೆ ಮಾಡಬೇಕು ಅರ್ಚನೆ ಮಾಡಬೇಕು ಪ್ರಾಕೃತೈ ಪುರುಷೈ ಚ ಅಪಿ ಬಾಹ್ಯಾಭ್ಯಂತರ ಸಂಭವೈ ತಿಳುವಳಿಕೆ ಇಲ್ಲದಂಥ ಅನಾಗರಿಕ ಪುರುಷರು ಸಹ ಬಾಹ್ಯ ಷೋಡಶೋಪಚಾರಗಳಿಂದ ಶಿವಲಿಂಗವನ್ನು ಪೂಜಿಸಬೇಕು ಅದರಿಂದ ಭಗವಂತನ ಪ್ರೀತಿ ಮಹಿ ಆಮೇಲೆ ನಮಗೆ ಅಜ್ಞಾನಿಗೂ ಕೂಡ ಜ್ಞಾನ ಉಂಟಾಗ್ತದೆ ಅಂತಕ್ಕಂಥದ್ದು ಹಾಗಾಗಿ ಉಪಾಸನೆ ಭಗವಂತನ ಉಪಾಸನೆ ಭಗವಂತನ ಅನುಗ್ರಹಕ್ಕೆ ಹಾಗೆ ತನ್ಮೂಲಕ ಜ್ಞಾನ ಮೋಕ್ಷಗಾದಿಗಳಿಗೆ ಪೂರಕವಾದದ್ದು ಏಮ್ ಆದಿತ್ಯವಾರೇ ಹಿ ಪೂಜಾ ಜನ್ಮ ನಿವರ್ತಿಕ ಆದಿವಾರೇ ಮಹಾಲಿಂಗಂ ಪ್ರಣವೇ ನೈವ ಈ ರೀತಿಯಾಗಿ ಆದಿತ್ಯವಾರದಲ್ಲಿ ಶಿವಲಿಂಗವನ್ನು ಪೂಜಿಸಿದರೆ ಜನ್ಮವು ನಾಶವಾಗ್ತದೆ ಆದಿತ್ಯವಾರದಲ್ಲಿ ಮಹಾಲಿಂಗೇಶ್ವರನನ್ನು ಓಂಕಾರದಿಂದಲೇ ಅರ್ಚಿಸಬೇಕು ಆದಿವಾರೇ ಮಹಾಲಿಂಗಂ ಪ್ರಣವಿನೈವ ಪೂಜೆ ಇತ್ತು ನೋಡಿ ಆದಿತ್ಯ ವಾರಕ್ಕೆ ಆದಿವಾರ ಅಂತೇಳಿ ಅದು ಒಂದು ಮೂಲ ಇದೆ ಆದಿತ್ಯ ಹ್ಞೂ ವಾರ ಮೊದಲಿನ ವಾರ ಅಂಥೇಳಿ ಹ್ಞೂ ಆದಿ ಅಂದರೆ ಮೊದಲು ಹ್ಞೂ ಹಾಗೆ ಆದಿತ್ಯ ಅಂಥೇಳಿ ಬರ್ತದೆ ಹೆಸರು ಆದಿತ್ಯ ಅಂಥೇಳಿದರೆ ಆದಿತ್ಯ ಅಪತ್ಯಂ ಪುಮಾನ್ ಆದಿತ್ಯ ಮಗ ಅನ್ ಅಂತ ಒಂದರ್ಥ ಇನ್ನೊಂದು ದಿತ ಅಂದರೆ ಖಂಡ ತುಂಡು ಅದಿತ ಅದಿತಿ ಅಂತೇಳಿದರೆ ಅಖಂಡವಾದಂಥದ್ದು ಅಂತೇಳಿ ಹಾಗಾಗಿ ಆದಿತ್ಯ ಅಂದರೆ ಅದಿತೆ ಭಾವ ಆದಿತ್ಯ ಅಖಂಡತ್ವದ ಭಾವನೆಯೇ ಆದಿತ್ಯ ಸ್ವರೂಪ ಪರಿಪೂರ್ಣತ್ವ ಖಂಡ ಸ್ವರೂಪ ಅಲ್ಲ ಸಕಲ ಅಲ್ಲ ನಿಷ್ಕಲವಾದ ಅಖಂಡವಾದಂತಹ ತುಂಡಿಲ್ ತುಂಡಾಗದಂತಹ ಯಾವುದು ಆತ್ಮಸ್ವರೂಪ ಇದೆ ಪರಮಾತ್ಮಸ್ವರೂಪ ಇದೆ ಅದಕ್ಕೆ ಆದಿತ್ಯ ಅಂತೇಳಿ ಹೇಳ್ಬೋದು ಹೇಳ್ತಾರೆ ಹೀಗೆ ಆದಿತ್ಯವಾರ ಮಹಾಲಿಂಗನನ್ನು ಓಂಕಾರದಿಂದ ಪೂಜಿಸಬೇಕು ಆದಿವಾರೇ ಪಂಚಗವ್ಯ ಇರಭಿಷೇಕೋ ವಿಶೇಷತೆ ಗೋಮಯಂ ಗೋಜಲಂ ಕ್ಷೀರಂ ದದ್ಯಾಜ್ಯಂ ಪಂಚಗವ್ಯಕಂ ನೋಡಿ ಆದಿತ್ಯವಾರ ಪಂಚಗವ್ಯದಿಂದ ಅಭಿಷೇಕ ಮಾಡಬೇಕು ಅದು ಬಹಳ ವಿಶೇಷ ಆಮೇಲೆ ಗೋಮಯ ಅಂದರೆ ಸೆಗಣಿ ಧನದ್ದು ಗೋಜಲ ಅಂದರೆ ಗೋಮೂತ್ರ ಆಮೇಲೆ ಕ್ಷೀರ ಗೋಕ್ಷೀರ ಹಾಲು ಧನದ್ದು ಆಮೇಲೆ ದಧಿ ಮೊಸರು ಆಮೇಲೆ ಆದ್ಯ ತುಪ್ಪ ಗೋವಿನದ್ದು ಈ ಐದು ಸೇರಿದರೆ ಪಂಚಗವ್ಯ ಆಗ್ತದೆ ಪಂಚಗವ್ಯ ಅಂತಹ ಪಂಚಗವ್ಯದಿಂದ ಅಭಿಷೇಕ ಮಾಡಬೇಕು ಗೋಮೂತ್ರ ಗೋಮಯ ಗೋಕ್ಷೀರ ಗೋದಧಿ ಮತ್ತು ಗೋ ಆಜ್ಯ ಗೋ ಘೃತ ಪಂಚಗವ್ಯ ಅಂಥೇಳಿ ಗವ್ಯಗಳು ಗವ್ಯ ಅಂದರೆ ಗೋವಿಗೆ ಸಂಬಂಧಪಟ್ಟದ್ದು ಗವ್ಯ ಹ್ಞೂ ಪಂಚ ಅಂದರೆ ಐದು ಗೋವಿಗೆ ಸಂಬಂಧಪಟ್ಟ ಐದು ವಸ್ತುಗಳು ಸೇರಿದರೆ ಪಂಚಗವ್ಯ ಆಗ್ತದೆ ಕ್ಷೀರಾದ್ಯಂಚ ಪೃಥಕ್ ಚೈವ ಮಧುನಾ ಚಕ್ಷುಸಾರಕೈ ನೈವೇದ್ಯಂ ಪ್ರಣವೇನೈವ ಕಾರ ಬೇರೆ ಬೇರೆಯಾಗಿ ಹಾಲು ಮೊಸರು ಮುಂತಾದವುಗಳು ಕ್ಷೀರಾದ್ಯಂಚ ಪೃಥಕ್ ಚೈವ ಪೃಥಕ್ ಮಧುನಾಚ ಇಕ್ಷುಸಾರ ಕೈಹಿ ಹ್ಞೂ ಜೇನುತುಪ್ಪ ಬೆಲ್ಲ ಇಕ್ಷುಸಾರ ಅಂದರೆ ಬೆಲ್ಲ ಹ್ಞೂ ಕಬ್ಬಿನಿಂದ ಮಾಡಲ್ಪಟ್ಟದ್ದು ತಯಾರಿಸಿದ್ದು ಕಬ್ಬಿನ ಸಾರ ಸ್ವರೂಪವಾದ್ದು ಆಮೇಲೆ ಗವ್ಯ ಕ್ಷೀರಾನ್ನ ನೈವೇದ್ಯಂ ಹಸುವಿನ ಹಾಲಿನಿಂದ ಮಾಡಿದಂಥ ಪರಮಾನ ಹ್ಞೂ ಇವುಗಳನ್ನು ಓಂಕಾರದಿಂದ ನೈವೇದ್ಯ ಮಾಡಬೇಕು ಪ್ರಣವೇನೈವ ಕಾರೇತ್ ನೈವೇದ್ಯ ಪ್ರಣವಂ ಧ್ವನಿಲಿಂಗಂತು ನಾದಲಿಂಗಂ ಸ್ವಯಂಭುವ ಬಿಂದು ಲಿಂಗಂತ ಯಂತ್ರಕಾರ ಪ್ರತಿಷ್ಠಿತ ಅಂದರೆ ಓಂಕಾರವು ಶಿವನ ಧ್ವನಿಲಿಂಗವು ಉದ್ಭವಿಸಿದಂತಹ ಲಿಂಗವು ನಾದಲಿಂಗವು ಪ್ರಣವ ಪ್ರಣವಂ ಧ್ವನಿಲಿಂಗಂತು ನೋಡಿ ಶಿವಲಿಂಗ ಅಂತೇಳಿ ನಾವು ಹೇಳ್ತೇವೆ ಆಕಾರ ಒಂದು ಯಾವುದೋ ಒಂದು ಲೋಹದಿಂದಲೋ ಕಲ್ಲಿನಿಂದಲೋ ಮಣ್ಣಿಂದಲೋ ಮಾಡಿದಂಥದ್ದು ಹಾಗಾದರೆ ಧ್ವನಿಲಿಂಗ ಅಂತೇಳಿದರೆ ಏನು ಭಗವಂತನ ಅದು ಪ್ರಣವ ಧ್ವನಿ ರೂಪದ ಚಿಹ್ನೆ ರೂಪದ ಚಿಹ್ನೆ ಭಗವಂತನದ್ದು ಪ್ರತೀಕ ನಾದರೂಪದ್ಯಾವುದು ಪ್ರಣವ ಓಂಕಾರ ಮೂರ್ತಿ ರೂಪದ್ದು ಶಿವಲಿಂಗ್ ನಾದಲಿಂಗಂ ಸ್ವಯಂಭುವ ಅಂದರೆ ಉದ್ಭವಿಸಿದಂತಹ ಯಾವ ಲಿಂಗ ಇದೆ ಅದು ನಾದಲಿಂಗ ಉದ್ಭವಿಸಿದ ಸ್ವಯಂಭುವ ಲಿಂಗ ಸ್ವಯಂ ಭೂಲಿಂಗ ಬಿಂದು ಲಿಂಗಂತೂ ಯಂತ್ರ ಯಂತ್ರ ಓಂಕಾರದಲ್ಲಿನ ಯಂತ್ರ ಈಗ ಓಂ ಯಾವುದಿದೆ ಅದು ಬಿಂದುಲಿಂಗ ಅಂತೇಳಿ ಹೇಳ್ತಾರೆ ಯಂತ್ರ ಪ್ರಣವದ ಯಂತ್ರ ಓಂಕಾರದ್ದು ಅದು ಬಿಂದುಲಿಂಗ ಆಮೇಲೆ ಮಕಾರಂತೂ ಪ್ರತಿಷ್ಠಿತ ಓಂಕಾರದಲ್ಲಿನ ಮಕಾರು ಪ್ರತಿಷ್ಠಿಸಿದ ಲಿಂಗ ಈಗ ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗ ಯಾವುದಿದೆಯೋ ಅದು ಓಂಕಾರದಲ್ಲಿ ಮಕಾರದ ಸ್ಥಾನವನ್ನು ಪಡೆಯುತ್ತದೆ ಹಾಗೆ ಓಂಕಾರದಲ್ಲಿ ಬೇರೆ ಬೇರೆ ಭಾಗವನ್ನು ಹೇಳಿದ್ದಾರೆ ಉಕಾರವು ಚರಲಿಂಗವು ಪ್ರತಿಷ್ಠಿತವಾದಂಥ ಸ್ಥಿರಲಿಂಗ ಯಾವುದು ಮಕಾರ ಉಕಾರಂ ಚರಲಿಂಗಂ ಸ್ಯಾದು ಗುರು ವಿಗ್ರಹಂ ಅಕಾರವು ದೊಡ್ಡದಾದಂಥ ವಿಗ್ರಹ ಗುರು ವಿಗ್ರಹ ಅಂದರೆ ಗುರು ಅಂದರೆ ದೊಡ್ಡದು ಅಂತೇಳಿ ಹ್ಞೂ ಶಡ್ಲಿಂಗ ಪೂಜಯಾ ನಿತ್ಯಂ ಜೀವನ್ಮುಕ್ತೋನೋ ಸಂಶಯ ಹೋ ಈ ಆರು ಲಿಂಗಗಳನ್ನು ನಿತ್ಯವೂ ಯಾರು ಪೂಜಿಸುತ್ತಾನೋ ಅವನು ಬದುಕಿದ್ದು ಮುಕ್ತಿಯನ್ನು ಹೊಂದುತ್ತಾನೆ ಜೀವನ್ಮುಕ್ತನ ಎನಿಸುತ್ತಾನೆ ಸಂಸಾರದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ ಇದರಲ್ಲಿ ಸಂಶಯವಿಲ್ಲ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ಉತ್ತಮವಾದ ಜನ್ಮ ಮತ್ತು ಮುಕ್ತಿ ಇದೆ ಎರಡೂ ಕೂಡ ಜನರಿಗೆ ಲಭಿಸುತ್ತದೆ ಶಿವಸ್ಯ ಭಕ್ತಿಯಾ ಪೂಜಾ ಹಿ ಜನ್ಮ ಮುಕ್ತಿ ಕರೀ ಇಲ್ಲಿ ಹೇಳ್ತದೆ ರುದ್ರಾಕ್ಷಧಾರಣಮ ವೈಭೂತಿಧಾರಣ ಮಂತ್ರಜಾಪ್ಯಾ ಪೂಜೆಯ ಪೂರ್ಣ ಭಕ್ತಿಮ ಶಿವಲಿಂಗಂಚ ಭಕ್ತಂಚ ಪೂಜ್ಯ ಮೋಕ್ಷರ ಯಮ್ ಪಠತೆಧ್ಯಾ ಶೃಣುಯ್ವಾ ತಿವಭಕ್ತಿ ವರ್ಧತೆ ಸುಧೃಢಾ ಏಮುರ ವಿಧ್ಯೇಶ್ವರಸೋಡಶೋಧ್ಯಾದ್ರಾಕ್ಷ ಸುಧರ್ನೇನಾಕ್ತದೆ ರುದ್ರಾಕ್ಷ ಧಾರಣಾತ್ ಪಾದಂ ಅರ್ಧಂ ವೈ ಭೂತಿಧಾರಣಾತ್ ಪಾದಂ ರುದ್ರಾಕ್ಷನ್ನು ಧರಿಸುವುದರಿಂದ ಕಾಲು ಭಾಗ ಭಕ್ತಿ ಉಂಟಾಗ್ತದೆ ಶಿವನಲ್ಲಿ ಅರ್ಧಂ ವೈ ಭೂತಿಧಾರಣಾತ್ ಭಸ್ಮವನ್ನು ವಿಭೂತಿಯನ್ನು ಧರಿಸುವುದರಿಂದ ಅರ್ಧಭಕ್ತಿ ಉಂಟಾಗ್ತದೆ ವಿಭೂತಿ ವಿಶೇಷವಾದ ಭೂತಿ ಐಶ್ವರ್ಯ ಶಿವನ ಮಹಿಮೆ ಅದೇ ವಿಭೂತಿ ಅಂತೇಳಿ ಹೇಳ್ತಕ್ಕಂಥದ್ದು ಅದರಿಂದ ಅರ್ಧಭಕ್ತಿ ಅದನ್ನು ಧರಿಸುವ ಮೂಲಕ ತ್ರಿಪಾದಂ ಮಂತ್ರಜಾಪ್ಯಾಚ ಪಂಚಾಕ್ಷತಿ ಮಂತ್ರವನ್ನು ಜಪ ಮಾಡಿದರೆ ಮುಕ್ಕಾಲು ಭಾಗ ಭಕ್ತಿ ಉಂಟಾಗ್ತದೆ ಪೂಜಯ ಪೂರ್ಣ ಭಕ್ತಿಮಾನ್ ಶಿವಪೂಜೆಯನ್ನು ಮಾಡಿದರೆ ಪೂರ್ಣವಾದ ಭಕ್ತಿ ಶಿವನಲ್ಲಿ ಉಂಟಾಗ್ತದೆ ಶಿವಲಿಂಗಂಚ ಭಕ್ತಂಚ ಪೂಜ್ಯ ಮೋಕ್ಷರ ಅಂದರೆ ಶಿವಲಿಂಗವನ್ನು ಶಿವಭಕ್ತನ್ ಶ್ರದ್ಧೆಯಿಂದ ಪೂಜಿಸಿದರೆ ಶಿವಲಿಂಗಂಚ ಭಕ್ತಂಚ ಪೂಜ್ಯಂ ಮೋಕ್ಷಂ ಲವೇನಲ್ಲ ಪೂಜ್ಯ ಪೂಜೆ ಮಾಡಿ ಮೋಕ್ಷವನ್ನು ಹೊಂದುತ್ತಾನೆ ಮನುಷ್ಯ ಅಂಥೇಳಿ ಹ್ಞೂ ಸಂಪೂಜ್ಯ ಅಂಥೇಳಿ ಆಗಬೇಕು ಅದು ಆರ್ಷ ಪ್ರಯೋಗದಲ್ಲಿ ಪೂಜ್ಯ ಅಂತೇಳಿ ಬಂದಿದೆ ಋಷಿ ಪ್ರೂಜಯಿತ್ವ ಅಂಥೇಳಿ ಬರ್ತದೆ ಅಲ್ಲಿ ಯಾವ ಉಪಸರ್ಗ ಸೇರಿದರೆ ಮಾತ್ರ ಅದು ಲೆಬನ್ ತಾವ್ಯ ಆಗ್ತದೆ ತ್ವಾಂತಾವ್ಯ ಇದ್ದದ್ದು ಈಗ ಉದಾಹರಣೆಗೆ ಪಠಿತ್ವ ಹ್ಞೂ ಲಿಖಿತ್ವ ಅಂತೇಳಿರ್ತದೆ ಅದು ಸಂಪಠ್ಯ ಸಂ ಉಪಸರ್ಗ ಸೇರಿ ಆಗುವಾಗ ಲೆಬನ್ ತಾವೇ ಹಾಗೆ ಮುಕ್ತ್ವ ಅಥವಾ ಮೋಕ್ತ್ವ ಅಂದರೆ ವಿಮುಖ್ಯ ಹಾಗೆ ಬರ್ತದೆ ಹಾಗೆ ತ್ವಾಂತಾವ್ಯ ಇದ್ದದ್ದು ಅಲ್ಲಿ ಅಬಂತ್ ಅವೆ ಆಗುವಂಥದ್ದು ಉಪಸರ್ಗ ಮೊದಲಿಗೆ ಸೇರಿದರೆ ಉದಾಹರಣೆಗೆ ಭುಕ್ವಾ ಅಂತೇಳಿದರೆ ಅಥವಾ ಭಕ್ತ್ಯ ಭಕ್ತ್ಯ ಅಂತೇಳಿ ಅಲ್ಲ ಯಾವುದು ಕ್ರಿಯಾಪದಕ್ಕೆ ಬರುವಂಥದ್ದು ಅದು ಭುಕ್ವಾ ಅಂತೇಳಿದರೆ ತಿಂದು ಸಂಭು ಸಂಭುಜ ಆ ಬರ್ತದೆ ಲೆಬಂತಾವ್ಯ ಹೀಗೆ ಇಲ್ಲಿಗ ಪೂಜ್ಯ ಅಂದರೆ ಸಂಪೂಜ್ಯ ಅಂತೇಳಿ ಆಗಬೇಕು ನಿಜವಾಗಿ ನಮ್ಮ ಲೌಕಿಕ ಸಂಸ್ಕೃತದಲ್ಲಿ ಆದರೆ ಆರ್ಷ ಪ್ರಯೋಗದಲ್ಲಿ ಅದು ಪ್ರತ್ಯೇಕವಾದಂಥದ್ದು ಅಂದರೆ ವ್ಯಾಕರಣ ಒಂದೇ ಅಲ್ಲ ಇರುವಂಥದ್ದು ನವವ್ಯಾಕರಣಗಳು ಅಂತೇಳಿ ಹೇಳ್ತಾರೆ ಹನುಮಂತ ನವವ್ಯಾಕರಣಗಳನ್ನೂ ಬಲ್ಲವನಾಗಿದ್ದ ಅಂಥೇಳಿ ರಾಮಾಯಣದಲ್ಲಿ ಬರ್ತದೆ ಹ್ಞೂ ನವವ್ಯಾಕರಣವೇತ್ತ ಅಂಥೇಳಿ ಹ್ಞೂ ಅವನನ್ನು ರಾಮ ಕೂಡ ಹೊಗಳ್ತಾನೆ ಅವನ ಮಾತ ಬಹುವ್ಯಾಹಾರ ತಾನೇನ ನ ಕಿಂಚಿದ ಅಪಶಬ್ಧಿ ತಂ ಅಂತೇಳಿ ಬಹಳಷ್ಟು ಮಾತಾಡಿದ ಇವನು ರಾಮ ಲಕ್ಷ್ಮಣ ಹತ್ರ ಹೇಳೋದು ಈ ಹನುಮಂತನ ಬಗ್ಗೆ ಆದರೂ ಕೂಡ ಒಂದೇ ಒಂದು ಅಪಶಬ್ದ ಬರಲಿಲ್ಲ ಹೇಳಿದ್ದಲ್ಲಿ ಒಂದೇ ಒಂದು ವ್ಯಾಕರಣ ತಪ್ಪುಗಳು ಬ ಕಾಣಿಸಲಿಲ್ಲ ದೋಷಗಳು ಹ್ಞೂ ಅಂಥೇಳಿ ಹನುಮಂತನನ್ನು ಹೇಳ್ತಾನೆ ನವವ್ಯಾಕರಣವೇತ್ತ ಅಂತೇಳಿ ಹ್ಞೂ ಹಾಗೆಯೇ ಇಲ್ಲಿ ಏನಾಗ್ತದೆ ಮೋಕ್ಷವನ್ನ ಹೊಂದಬಹುದು ಶಿವಲಿಂಗವನ್ನು ಅರ್ಚನೆ ಭಕ್ತಿಯನ್ನು ಮಾಡಿದರೆ ಯಮಂ ಪಠದೆಯ ಅಧ್ಯಾಯಂ ಈಗ ನೋಡಿ ರುದ್ರಾಕ್ಷ ಧಾರಣೆಯಿಂದ ಕಾಲು ಭಾಗ ಶಿವಭಕ್ತಿ ವಿಭೂತಿ ಧಾರಣೆಯಿಂದ ಅರ್ಧ ಭಾಗ ಇನ್ನು ಮುಕ್ಕಾಲು ಭಾಗ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿದರೆ ಪೂರ್ಣ ಶಿವಭಕ್ತಿ ಯಾವಾಗ ಲಭಿಸುತ್ತದೆ ಶಿವಪೂಜೆಯನ್ನು ಭಕ್ತಿಯಿಂದ ಮಾಡಿದರೆ ಇದರಿಂದ ಶಿವ ಪೂಜೆಯನ್ನು ಶಿವಲಿಂಗದ ಅರ್ಚನೆಯನ್ನು ಮಾಡಿದರೆ ಮೋಕ್ಷವನ್ನು ಹೊಂದುತ್ತಾನೆ ಯಮ್ ಪಠತೆ ಅಧ್ಯಾಯ ಈ ಅಧ್ಯಾಯವನ್ನು ಧ್ವಜ ಎಲೆ ಈ ಬ್ರಾಹ್ಮಣೋತ್ತಮರೇ ಈ ಅಧ್ಯಾಯವನ್ನು ಯಾವ ಸಾವಧಾನತೆಯಿಂದ ಸಮಾಹಿತ ಜಾಗ್ರತೆಯಿಂದ ಎಚ್ಚರವಾಗಿದ್ದು ಇಂದ್ರಿಯವುಗಳನ್ನು ನಿಗ್ರಹಿಸಿ ಮನಸ್ಸನ್ನು ನಿಗ್ರಹಿಸಿ ಅತ್ಯಂತ ಏಕಾಗ್ರತೆಯಿಂದ ಕೇಳುತ್ತಾರೋ ಅಂಥವರಿಗೆ ಅವನಿಗೆ ದೃಢವಾಗಿ ಶಿವನಲ್ಲಿ ಭಕ್ತಿಯು ವೃದ್ಧಿ ಹೊಂದುತ್ತದೆ ಸಸ್ಯವ ಶಿವಭಕ್ತಿಶ್ಚ ವರ್ಧತೆ ಸುಧೃಢ ದ್ವಿ ಇಲ್ಲಿಗೆ ಶಿವಮಾಪ್ರಾಣದ ವಿದ್ಯೇಶ್ವರ ಸಮಿತಿಲಿ ಹದಿನಾರನೇ ಅಧ್ಯಾಯವು ಮುಗಿದುದು ಇನ್ನು ಮುಂದೆ ಹದಿನೇಳನೇ ಅಧ್ಯಾಯವನ್ನು ನೋಡೋಣ ಇಲ್ಲಿಗೆ ಇವತ್ತಿಗೆ ಮುಕ್ತಾಯ ಮಾಡೋಣ ಹರ ಹರ ಮಹಾದೇವ ಶಂಭೋ ಶಂಕರ ಹರಿ ರಾಮ ಹರಿ ಓಂ ತತ್ ಸತತ್